ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದೆ ಕೇಳುವುದು ಆದರದೆ ಕೇಳುವುದು ಅಣುತಾರತಮ್ಯ ಸಂಧಿ ಸಂಕ್ಷೇಪಂ ವಿಸ್ತಾರಾಭ್ಯಾಂಚ ಕಥೆಯಂತಿಮನೀಷಿಣ ಅಂತ ಮತ್ತೆ ಮತ್ತೆ ಧಾರಢ್ಯಕ್ಕಾಗಿ ಸಂಕ್ಷೇಪವಾಗಿ ಮತ್ತು ವಿಸ್ತಾರವಾಗಿ ತಾರತಮ್ಯವನ್ನು ಬೇರೆ ಬೇರೆ ವಿವಕ್ಷಗಳಿಂದ ಮತ್ತೆ ಮತ್ತೆ ತಿಳಿಸ್ಕೊಟ್ಟಿದ್ದಾರೆ ಜಗನ್ನಾಥದಾಸರು ಈ ಅಣುತಾರತಮ್ಯ ಸಂಧಿಯಲ್ಲಿ ದೇವತೆಗಳ ನಾಮ ಉಚ್ಚಾರಣೆ ಮಾಡಿ ಅದರ ಮೂಲಕ ತಾರತಮ್ಯವನ್ನು ಮತ್ತೆಯಲ್ಲಿ ತಿಳಿಸ್ತಾರೆ ವಿಷ್ಣು ಸರ್ವೋತ್ತಮನು ಪ್ರಕೃತಿ ಕನಿಷ್ಠಳೆ ನಿಪನಂತ ಗುಣ ಪರಮೇಶ್ವರಿ ಪವನರು ಕಡಿಮೆ ವಾಣಿ ಭಾರತಿಗಳ ಧಮ ವಿಷ್ಣು ವಹನ ಪಣೀಂದ್ರಮೃಡರಿಗೆ ಕೃಷ್ಣ ಮಹಿಷಿಯರ ಧಮರಿವರಳು ಶ್ರೇಷ್ಠಳೆ ನಿಪಳು ಜಾಂಬುವತಿ ಆವೇಶಬಲದಿಂದ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮ ವಿಷ್ಣು ಅವನು ಮೊದಲನೇ ಕಕ್ಷೆಯಲ್ಲಿ ಆಮೇಲೆ ಪ್ರಕೃತಿ ಜಡಪ್ರಕೃತಿಗೆ ಅಭಿಮಾನಿಯಾಗಿರ್ತಕ್ಕಂಥ ಲಕ್ಷ್ಮೀದೇವಿ ದೇಶತಹ ಕಾಲತಹ ಪರಮಾತ್ಮನಿಗೆ ಸಮಳು ಕನಿಷ್ಠಳೆನಿಪಳ ಅನಂತ ಗುಣ ಅನಂತ ಗುಣಗಳಿಂದ ಪರಮಾತ್ಮನಿಗಿಂತ ಲಕ್ಷ್ಮೀದೇವಿ ಕಡಿಮೆ ಬ್ರಹ್ಮವಾಯುಗಳು ಲಕ್ಷ್ಮೀದೇವಿಗಿಂತ ಮತ್ತು ಕನಿಷ್ಠರು ಅಂದರೆ ತಾರತಮ್ಯದಲ್ಲಿ ಕಡಿಮೆ ಆಮೇಲೆ ವಾಣಿ ಭಾರತಿಗಳು ಅಂದರೆ ಸರಸ್ವತಿ ಮತ್ತು ಭಾರತೀ ದೇವಿ ವಾಯು ಪತ್ನಿ ಮತ್ತು ಬ್ರಹ್ಮ ಪತ್ನಿಯರು ಅವರು ಲಕ್ಷ್ಮೀದೇವಿಗಿಂತ ಬ್ರಹ್ಮವಾಯುಗಳಿಗಿಂತನೂ ತಾರತಮ್ಯದಲ್ಲಿ ಕಡಿಮೆ ಗರುಡ ಶೇಷ ರುದ್ರನ ನಂತರದ ಸ್ಥಾನದಲ್ಲಿ ಸ್ಮರಣೆ ಮಾಡಬೇಕು ವಿಷ್ಣು ವಾಹನ ಮೃಡರಿಗೆ ವಿಷ್ಣುವಾಹನ ಅಂದರೆ ಗರುಡ ಪಣೀಂದ್ರ ಅಂದರೆ ಸ್ವಲ್ಪ ಶ್ರೇಷ್ಠನಾದ ಶೇಷದೇವರು ಮೃಡ ಅಂತೇಳಿದರೆ ರುದ್ರದೇವರು ಅದರಿಂದ ಅವರ ಸ್ಮರಣೆ ಗರುಡ ಶೇಷ ರುದ್ರ ಅದಾದ ನಂತರದಲ್ಲಿ ಕೃಷ್ಣ ಮಡದಿಯರು ಕೃಷ್ಣನ ಷಣ್ಮಿಯರು ಅವರೊಳಗೆ ನೀಲ ಭದ್ರಾ ಮೃತ್ಯುಮಿಂದ ಕಾಳಿಂದಿ ಲಕ್ಷಣ ಜಾಂಬವತಿ ಇವರೊಳಗೆ ಜಾಂಬವತಿ ಲಕ್ಷ್ಮೀ ಅವೇಶಬಲದಿಂದ ಶ್ರೇಷ್ಠ ನೆನಪಳು ದೇವಿ ದೇವಿಯ ಅವಿಷ್ಟರೂಪ ಇರೋದ್ರಿಂದ ಶ್ರೇಷ್ಠಳು ಈ ಆರು ಜನರಲ್ಲಿ ಉಳುತ್ತಮಳು ಅಂತ ತಿಳಿಸ್ತಾರೆ ಮುಂದೆ ಪ್ಲವಗ ಪನ್ನಗ ಪಾಹಿ ಭೂಷಣ ಯುವತಿಯರು ಸಮ ತಮ್ಮೊಳಗೆ ಜಾಂಬವತಿಗಿಂತಲೂ ಕಡಿಮೆ ಇವರಿಂದ ಇಂದಿರ ಕಾಮರಿಗೆ ಅವರ ಪ್ರಾಣನೂ ಕಡಿಮೆ ಕಾಮನಕುವರ ಶಚಿ ರತಿ ದಕ್ಷ ಗುರುಮನು ಪ್ರವಾಹ ಮಾರುತ ಕೊರತೆಯನಿಪರ್ ಆರು ಜನರಿಂದ ಪ್ಲವೇನ ಗಚ್ಚತಿ ಇತಿ ಪ್ಲವಗ ನ ಗಚ್ಚತಿ ಇತಿ ಪನ್ನಗಪ ಅಂತ ಕಾಲಿಲ್ಲದೆ ನಡೆಯುವವರಲ್ಲಿ ಶ್ರೇಷ್ಠದಾರದರು ಶೇಷ ಅಂತ ಪ್ಲವಗ ಪನ್ನಗಪ ಅಹಿಭೂಷಣ ಅಂತಲ್ಲಿ ಪದವಿಭಾಗವನ್ನು ಮಾಡ್ಕೋಬೇಕು ಗರುಡ ದೇವರು ಮತ್ತು ಸರ್ಪಶ್ರೇಷ್ಠರಾಗಿರ್ತಕ್ಕಂಥ ಶೇಷ ದೇವರು ಆಮೇಲೆ ಸರ್ಪಭೂಷಣ ಉರುಗ ಭೂಷಣ ಅಂತ ಕರ್ಸ್ಕೊಳ್ವಂಥ ರುದ್ರದೇವರು ಇವರ ಪತ್ನಿಯರಾಗಿರ್ತಕ್ಕಂಥ ಸೌಪೂರ್ಣಿ ವಾರುಣಿ ಪಾರ್ವತಿ ಇವರು ತಮ್ಮ ತಮ್ಮೊಳಗೆ ಸಮರು ಸಮ ತಮ್ಮೊಳಗೆ ಜಾಂಬವತಿಗಿಂತಲೂ ಕಡಿಮೆ ಇವರು ಷಣ್ಮೇಶ್ವರಿಗಿಂತ ಕಡಿಮೆ ಇಂದ್ರಕಾಮರು ಅಹಂಕಾರಿಕ ಪ್ರಾಣ ಕಾಮಪುತ್ರ ಅನಿರುದ್ಧ ಶಚಿ ರತಿ ದಕ್ಷ ಗುರು ಸ್ವಯಂಭೂಮನು ಈ ಆರು ಜನರಿಗಿಂತ ಪ್ರವಾಹವಾಯು ಕಡಿಮೆ ಅದರಿಂದ ಪ್ಲವಗಪ ಅಂದರೆ ಪಕ್ಷಿ ಶ್ರೇಷ್ಠನಾಗಿರ್ತಕ್ಕಂಥ ಗರುಡ ಪನ್ನಗಪ ಅಂದರೆ ಸ್ವಲ್ಪ ಶ್ರೇಷ್ಠನಾಗಿರ್ತಕ್ಕಂಥ ಶೇಷದೇವರು ಅಹಿಭೂಷಣ ಅಂದರೆ ರುದ್ರ ನಾಗಭೂಷಣ ಇತ್ಯಾದಿ ಕರೆಯೋದು ಅವರ ಯುವತಿಯರು ಅಂತಂದರೆ ಸೌಪೂರ್ಣಿ ವಾರಣಿ ಪಾರ್ವತಿಯರು ತಮ್ಮ ತಮ್ಮೊಳಗೆ ಸಮಾನರು ಜಾಂಬವತಿ ಮೊದಲಾಗಿರ್ತಕ್ಕಂಥ ಷಣ್ಮಹಿಷರಿಗಿಂತ ತಾರತಮ್ಯದಲ್ಲಿ ಕಡಿಮೆ ಅವರಿಗಿಂತ ಇಂದ್ರ ಕಡಿಮೆ ಅವರಿಗಿಂತ ಅಹಂಕಾರಿಕ ಪ್ರಾಣ ಕಡಿಮೆ ಕಾಮನ ಕುಬರ ಅಂದರೆ ಕಾಮಪುತ್ರ ಅನಿರುದ್ಧ ಶಚಿ ರತಿ ದಕ್ಷ ಬೃಹಸ್ಪತಿ ಸ್ವಯಂಭೋಮನು ಈ ಆರು ಜನ ಅಹಂಕಾರಿಕ ಪ್ರಾಣನಿಗಿಂತ ಕಡಿಮೆ ಪ್ರವಾಹವಾಯು ಈ ಆರು ಜನರಿಗಿಂತ ಕಡಿಮೆ ಪ್ರವಾಹ ಮಾರುತ ಕೊರತೆ ಎನಿಸುವ ಆರು ಜನರಿಂದ ಅಂತಲ್ಲಿ ತಿಳಿಸ್ತಾರೆ ಮುಂದೆನ ಪದ್ಯದಲ್ಲಿ ಯಮನಿಂದ ವೈಭ ಸ್ವತಮನುವವರೆಗಿನ ತಾರತಮ್ಯವನ್ನು ಹೇಳುತ್ತಾರೆ ಯಮ ದಿವಾಕರ ಸಮರು ಕೋಣಪ ಪ್ರವಾಹ ಗದಮರು ಧ್ಮಣಿಗಿಂತಳಿ ವರುಣ ನೀಚನು ನಾರದಾದಮನು ಪ್ರಸೂತಿ ಭೃಗುಮನಿ ಸಮರು ನಾರದ ಅತ್ರಿ ಪ್ರಮುಖ ವಿಶ್ವಾಮಿತ್ರ ವೈಭ ಸ್ವತನಲ್ಗೆ ಯಮ ಸೂರ್ಯ ಚಂದ್ರ ಮಾನವಿ ಅಂದರೆ ಸ್ವಾಯಂಬೂ ಮನುವಿನ ಪತ್ನಿ ಮನುವಿನ ಪತ್ನಿ ಆದ್ದರಿಂದ ಮಾನವಿ ಅಂತ ಹೊಯಸರು ಶತರು ಉಪಾದೇವಿ ಅಂತ ಈ ನಾಲ್ಕು ಜನ ತಾರತಮ್ಯದಲ್ಲಿ ಸಮರು ಇವರು ವಾಯುವೇದಿಕೆಗೆ ಅಭಿಮಾನಿಯಾಗಿರ್ತಕ್ಕಂಥ ಪ್ರವಾಹವಾಯುವಿಗಿಂತ ತಾರತಮ್ಯದಲ್ಲಿ ಕಡಿಮೆ ವರುಣ ಈ ಸೂರ್ಯಾದಿಗಳಿಗೆ ಅವರರು ಅಂತ ತಿಳ್ಕೊಬೇಕು ಕೋಣಪ್ಪ ಅಂದರೆ ವಾಯುವೇದಿಕ್ಕಿಗೆ ಅಧಿಪತಿಯಾಗಿರುವಂತಹ ಪ್ರವಾಹ ವಾಯುವಿಗಿಂತ ಯಮ ಸೂರ್ಯ ಚಂದ್ರ ಸ್ವಯಂಭೂಮನವಿನ ಪತ್ನಿಯಾದ ಮಾನವಿ ಅಥವಾ ದೇವಿಯರು ಕಡಿಮೆ ಇವರು ತಮ್ಮ ತಮ್ಮೊಳಗೆ ಸಮಾನರು ದ್ವಣಿ ಅಂದರೆ ಸೂರ್ಯನಿಗಿಂತ ವರುಣ ಕಡಿಮೆ ವರುಣನಿಗಿಂತ ನಾರದ ಕಡಿಮೆ ಸುಮನ ಸಾಸ್ಯ ಅಂದರೆ ದೇವತೆಗಳಿಗೆ ಮುಖ ಆಗಿರ್ತಕ್ಕಂಥ ಅಗ್ನಿ ಹುತವಹ ಅಥವಾ ಸುಮನ ಸಾಸ್ಯ ಅಂದರೆ ಅಗ್ನಿ ಪ್ರಸೂತಿ ಭೃಗುಮನಿ ಪರಸ್ಪರ ಸಮಾನರು ನಾರದರಗಿಂತ ತಾರತಮ್ಯದಲ್ಲಿ ಕಡಿಮೆ ಅತ್ರಿ ಮೊದಲಾಗಿರ್ತಕ್ಕಂಥ ಸಪ್ತ ಋಷಿಗಳು ವಿಶ್ವಾಮಿತ್ರ ಮತ್ತೆ ವೈವಸ್ವತಮನೋ ಈ ಒಂಬತ್ತು ಜನರು ಅನಗಲ್ಲ ಅಗ್ನಿಗೆ ಅಧಮ್ಮ ಕಡಿಮೆ ಅನಿ ಅಗ್ನಿಗಿಂತನೂ ಕಡಿಮೆ ಅಂತ ಆ ಒಂಬತ್ತು ಜನ ಯಾರು ಅಂದರೆ ಅತ್ರಿ ಮೊದಲಾಗಿರ್ತಕ್ಕಂಥ ಸಪ್ತರ್ಷಿಗಳು ಮರೀಚಿ ಅತ್ರಿ ಆಂಗಿರಸ ಪುಲಹ ಪುಲಸ್ತ್ಯ ವಸಿಷ್ಠ ಈ ಸಪ್ತರ್ಷಿಗಳು ಅಲ್ಲಿಗೆ ಅವ್ರ ಆರು ಜನ ಆಯಿತು ಆಮೇಲೆ ವಿಶ್ವಾಮಿತ್ರ ಮತ್ತು ವೈಭಸ್ವತಮನು ಈ ಒಂಬತ್ತು ಜನರು ಅಗ್ನಿಗಿಂತ ತಾರತಮ್ಯದಲ್ಲಿ ಕಡಿಮೆ ಮುಂದಿನ ಪದ್ಯದಲ್ಲಿ ಮಿತ್ರನಾಮಕ ಸೂರ್ಯನಿಂದ ಶೇಷಶತಸ್ಥರವರೆಗೆ ಮಿತ್ರ ತಾರಾ ನಿರಋತಿ ಪ್ರವಹನ ಪತ್ನಿ ಪ್ರಾವಹಿ ಸಮರು ವಿಶ್ವಾಮಿತ್ರಗಿಂತಲೇ ಕೊರತೆ ವಿಶ್ವಕ್ಸೇನ ಗಣನಾಥ ಬಿತ್ತಪತಿ ಅಶ್ವಿನಿಗಳದವರು ಮಿತ್ರ ಮೊದಲಾದವರಿಗಿಂತಲೇ ಬಿತ್ತರಿಪೆನು ಶತಸ್ತಜಿ ವಿಜರ ಮಿತ್ರನಾಮಕ ಸೂರ್ಯ ತಾರ ನಿರಋತಿ ನೈಋತ್ಯ ದಿಕ್ಕಿಗೆ ಅಭಿಮಾನಿಯಾದವನು ಪ್ರವಾಹವಾಯುವಿನ ಪತ್ನಿಯಾಗಿರ್ತಕ್ಕಂಥ ಪ್ರಾವಹಿ ಇವರು ಸಮಾನರು ವಿಶ್ವಾಮಿತ್ರನಿಗಿಂತ ತಾರತಮ್ಯದಲ್ಲಿ ಕೊರತೆ ಅಂದರೆ ಕಡಿಮೆ ವಿಶ್ವಕ್ಸೇನಾ ಗಣಪತಿ ಬಿತ್ತಪತಿ ಅಥವಾ ಧನಪ್ಪ ಕುಬೇರ ಮತ್ತು ಅಶ್ವಿನಿ ದೇವತೆಗಳು ನಾಸತ್ಯ ದಸರಾ ಇವರು ಮಿತ್ರ ಮೊದಲಾದವರಿಗಿಂತ ಅಂದರೆ ಮಿತ್ರನಾಮಕ ಸೂರ್ಯನಿಗಿಂತ ಕಡಿಮೆ ಇನ್ನು ಶತಸ್ಥ ದೇವತೆಗಳ ವ್ಯೂಹನಾಮಗಳನ್ನು ಗುಂಪುಗಳ ನಾಮಗಳನ್ನು ಹೇಳ್ತೀನಿ